ಓಂ ಶ್ರೀ ಗುರುಬ್ಜೋ ನಮಃ ಹರಿ ಓಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುನಚ್ಚ ಶಿವಪುರಾಣದಲ್ಲಿ ಈಗಾಗಲೇ ಒಂದನೆಯದಾದಂತಹ ವಿದ್ಯೇಶ್ವರ ಸಮಿತಿಯನ್ನು ನೋಡಿದೆವು ಇಪ್ಪತ್ತೈದು ಅಧ್ಯಾಯಗಳುಳ್ಳಂಥದ್ದು ಇರುವಂಥದ್ದು ಈಗ ಎರಡನೆಯದಾದಂತಹ ರುದ್ರ ಸಮಿತಿಯನ್ನು ನೋಡೋಣ ಅದರಲ್ಲಿ ಒಂದನೇ ಅಧ್ಯಾಯ ಇದರ ಮುಖ್ಯ ಕಥಾವಸ್ತು ಹೀಗಿದೆ ನಿರ್ಗುಣಾತ್ಮಕನಾದಂತಹ ಪರಶಿವನು ಶಕ್ತಿಯ ಸಂಬಂಧದಿಂದ ಪ್ರಪಂಚ ಸೃಷ್ಟಿಯನ್ನು ಮಾಡೋದರಿಂದ ಆ ಶಿವನಿಗೆ ಆಗತಕ್ಕಂಥ ಪ್ರಯೋಜನ ಏನು ಅದೇ ರೀತಿ ಇನ್ನು ಕೆಲವು ಶೌನಕಾದೃಶಿಗಳ ಇಂತಹ ಕೆಲವು ಪ್ರಶ್ನೆಗಳಿಗೆ ಪ್ರತ್ಯುತ್ತರವಾಗಿ ಸೂತ ಈ ವಿಚಾರದಲ್ಲಿ ಹಿಂದೆ ನಡೆದಿರತಕ್ಕಂತಹ ಇದೇ ವಿಚಾರದ ಬಗ್ಗೆ ಹಿಂದೆ ನಡೆದಿರತಕ್ಕಂತಹ ಬ್ರಹ್ಮ ಮತ್ತು ನಾರದ ಮಹರ್ಷಿಗಳು ದೇವರ್ಷಿ ನಾರದರು ಬ್ರಹ್ಮ ಮಾನಸ ಪುತ್ರರು ಈ ಅಪ್ಪ ಇವರ ಒಂದು ಸಂವಾದ ರೂಪವಾದಂಥ ಕಥೆಯನ್ನು ಹೇಳಲಿಕ್ಕೆ ತೊಡಗ್ತಾರೆ ಸೂತ ಮುನಿಗಳು ಅಂದರೆ ನಿರ್ಗುಣಾತ್ಮಕನಾದ ಪರಶಿವನ ಪರಶಿವ ಶಕ್ತಿಯ ಸಂಬಂಧದಿಂದ ಪ್ರಪಂಚ ಸೃಷ್ಟಿಯನ್ನು ಮಾಡುವುದರಿಂದ ಆ ಶಿವನಿಗೇನು ಪ್ರಯೋಜನ ಅಂಥೇಳಿ ಏನಂತ ಪ್ರಶ್ನೆಗೆ ಹಿಂದೆ ಇದೇ ರೀತಿಯ ಪ್ರಶ್ನೆಯನ್ನು ನಾರದರು ಬ್ರಹ್ಮನ ಹತ್ರ ಕೇಳಿದಾಗ ಚತುರ್ಮುಖ ಬ್ರಹ್ಮ ನಾರದರಿಗೆ ಏನು ಹೇಳಿದರು ಎನ್ನುವ ಒಂದು ಉದಾಹರಣೆಯನ್ನು ಕೊಟ್ಟು ಆ ಕಥೆಯನ್ನು ಹೇಳ್ತಾ ಇದ್ದಾರೆ ಸೂತ ಮಹರ್ಷಿಗಳು ಶೌನಕಾದರೀಶಿಗಳಿಗೆ ನೈಮಿಶಾರಣ್ಯದಲ್ಲಿ ಶ್ರೀ ಹಿನ್ನಮ ಶಿವಾಯ ಅಥ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಯಾಂ ಸೃಷ್ಟಿಖಂಡೇ ಪ್ರಥಮೋಧ್ಯಾ ಶಿವಪುರಾಣದ ರುದ್ರ ಸಂಹಿತೆ ಎರಡನೇದು ವಿದ್ಯೇಶ್ವರ ಸಂಹಿತೆ ಒಂದನೇದು ಎರಡನೇದು ರುದ್ರ ಸಂಹಿತೆ ಅದರಲ್ಲಿ ಸೃಷ್ಟಿಖಂಡ ಅದು ಸಾಧ್ಯ ಸಾಧನ ಖಂಡ ಮೊದಲನೆಯದು ನಾವು ನೋಡಿದ್ದು ವಿದ್ಯೇಶ್ವರ ಸಂಹಿತೆಯಲ್ಲಿ ಇದು ಸೃಷ್ಟಿಖಂಡ ರುದ್ರ ಸಂಹಿತೆಯಲ್ಲಿ ಅದರಲ್ಲಿ ಸೃಷ್ಟಿಖಂಡದಲ್ಲಿ ಪ್ರಥಮ ಅಧ್ಯಾಯ ರುದ್ರಸಮಿತಿಯಲ್ಲಿ ಇರತಕ್ಕಂಥ ಸೃಷ್ಟಿಖಂಡ ಅದರಲ್ಲಿ ಪ್ರಥಮ ಅಧ್ಯಾಯ ಒಂದನೇದು ವಿಶ್ವೋದ್ಭವ ಸ್ಥಿತಿಲಯಾ ದಿಶು ಹೇತುಮೇಕಂಗ ಗೌರಿ ಪತಿಂ ವಿದಿತ ತತ್ವಮನಂತಕೀರ್ತಿಂ ಮಾಯಾಷ್ಟ್ರಜಂ ವಿಗತ ಮಾಯಮಚಿತ್ಯೂಪ ಬೋಧಸ್ವರುಪಮಮಲ ಅಮಲಂ ಹಿ ಶಿವಂ ನಮಾ ಅಂದರೆ ಎಂತಹ ಶಿವನನ್ನು ನಮಿಸ್ತೇನೆ ಶಿವಂ ನಮಾಮಿ ಶಿವನನ್ನು ನಮಿಸುತ್ತೇನೆ ನಮಸ್ಕರಿಸ್ತೇನೆ ಎಂತಹ ಶಿವನನ್ನು ಬೋಧಸ್ವರೂಪ ಅಮಲಂ ಜ್ಞಾನಸ್ವರೂಪನಾದಂತಹ ಬೋಧ ಅಂದರೆ ಜ್ಞಾನ ಅಮಲಂ ಅಂದರೆ ನಿಷ್ಕಲ್ಮಶನಾದ ಮಲರಹಿತನಾದ ದೋಷರಹಿತನಾದ ನಿಷ್ಕಲ್ಮಶನಾದಂಥ ಜ್ಞಾನಸ್ವರೂಪನಾದಂತಹ ಶಿವನನ್ನು ನಮಸ್ಕರಿಸ್ತೇನೆ ಅವನ ಎಂಥವನು ಅಂಥೇಳಿ ಕೇಳಿದರೆ ವಿಶ್ವೋದ್ಭವ ಸ್ಥಿತಿ ಲಯಾದಿಶು ಹೇತುಮ್ ಏಕಂ ವಿಶ್ವದ ಈ ಜಗತ್ತಿನ ಅಥವಾ ಎಲ್ಲದರ ಅಂಥೇಳುವ ಅರ್ಥ ವಿಶ್ವ ಅಂದರೆ ಜಗತ್ತು ಇನ್ನೊಂದು ಎಲ್ಲ ಸರ್ವ ಎನ್ನತಕ್ಕಂಥ ಅರ್ಥವು ಇದೆ ವಿಶ್ವಂ ಅಂಥೇಳಿದರೆ ಹಾಂ ಎಲ್ಲದರ ಉದ್ಭವ ಅಂದರೆ ಸೃಷ್ಟಿ ಸ್ಥಿತಿ ಇರುವಿಕೆ ಮತ್ತು ಲಯ ನಾಶ ಸಂಹಾರ ಇತ್ಯಾದಿಗಳಲ್ಲಿ ಎಲ್ಲದಕ್ಕೂ ಒಂದೇ ಒಂದು ಏಕಮೆಯುವ ಕಾರಣವಾಗಿರತಕ್ಕಂತಹ ಹೇತುಮ್ ಏಕಂ ಗೌರಿ ಪತಿ ಗೌರಿಯ ಪತಿಯಾದ ಗೌರವರ್ಣದವಳು ಗೌರಿ ಅಂತೇಳಿ ಗೌರ ಅಂದರೆ ಸುಂದರ ಎಂತಕ್ಕಂಥ ಅರ್ಥವೂ ಇದೆ ಗೌರಾಂಗ ಅಂತ ಹೇಳಿದರೆ ಸುಂದರವಾದ ಶರೀರವುಳ್ಳವ ಗೌರಾಂಗ ಅಂಥೇಳಿ ಚೈತನ್ಯ ಇವರಿಗೆ ಅದೇ ಚೈತನ್ಯ ಅಂಥೇಳಿ ಇದ್ದರು ಕೃಷ್ಣನ ಪಂಥದ ಒಬ್ಬರು ಶ್ರೇಷ್ಠ ಭಕ್ತರು ಕೃಷ್ಣ ಭಕ್ತರು ಕೃಷ್ಣ ಪರಂಪರೆಯನ್ನು ಆರಂಭಿಸಿದವರು ಕೃಷ್ಣನ ಅವತಾರ ಅಂತ ಹೇಳ್ತಾರೆ ಗೌರಾಂಗ ಅಂತೇಳಿ ಹೇಳ್ತಿದ್ರು ಗೌರ ಅಂದರೆ ಸುಂದರವಾದ ಅಂಥೇಳಿ ಒಂದು ಅರ್ಥ ಹಾಗೆ ಗೌರಿ ಪತಿ ಅಂತಹ ಲಲಿತಾತ್ಮಹಾ ತ್ರಿಪುರ ಸುಂದರಿ ಅಂತೇಳಿ ಹೇಳ್ತೇವಲ್ಲ ಹಾಗೆ ಅಂತಹ ಪಾರ್ವತೀದೇವಿಯ ಪತಿಯಾದಂತಹ ವಿದಿತ ತತ್ವ ಅನಂತಕೀರ್ತಿ ತತ್ವಜ್ಞಾನಿಯಾಗಿಯೂ ತತ್ವವನ್ನು ಬಲ್ಲಂತಹ ತತ್ ತ್ವ ಅದು ಏನು ಎನ್ನತಕ್ಕಂಥದ್ದನ್ನು ಬಲ್ಲವಂ ತತ್ ಅದೇ ನೀನು ಎನ್ನತಕ್ಕಂಥ ತತ್ವವನ್ನು ಅರಿತವನು ತತ್ ತ್ವ ಅಥವಾ ತತ್ ತ್ವ ಈಗ ಮಹತ್ವಾಂದ್ರೇನು ದೊಡ್ಡದರ ಸ್ವಭಾವ ಭಾವ ಈಗ ಉದಾಹರಣೆಗೆ ಮಹತಃ ಭಾವ ಮಹತ್ವಂ ಅಂಥೇಳಿ ಮಹತ್ತಿನ ಭಾವ ಅದು ಮಹತ್ವ ಮಹತ್ತು ಮಹತ್ತೆ ಅಂತ ಹೇಳ್ತೇವೆ ಸತ್ತೆ ಅಂದರೆ ಇನ್ನು ಅಸ್ತಿತ್ವದ ಭಾವ ಸತಃ ಭಾವ ಸತ್ ಸತ್ವ ಅಂಥೇಳಿ ಇರುವಿಕೆಯ ಭಾವ ಹಾಗೆ ಇಲ್ಲಿ ತತ್ವ ಅಂದರೆ ತತ್ತ್ವ ಆ ಅದು ಯಾವುದಿದೆ ಆ ಪರಮಾತ್ಮ ತತ್ವ ಅದರ ಭಾವ ಅದನ್ನು ಹೇಳುವಂಥದ್ದು ತತ್ವ ಅಂತೇಳಿ ಹೀಗೆ ವಿಧಿತ ತತ್ವ ಅನಂತ ಕೀರ್ತಿಂ ಎಲ್ಲವನ್ನು ಬಲ್ಲಂತಹ ಸರ್ವಜ್ಞ ಮತ್ತು ಅನಂತವಾದ ಕೀರ್ತಿಯನ್ನು ಪಡೆದಿರ್ತಕ್ಕಂಥವನು ಅಂತ್ಯವಿಲ್ಲದಷ್ಟು ಕೀರ್ತಿ ಕೊನೆ ಮಾಯಾಶ್ರಯಂ ಮಾಯೆಗೆ ಆಶ್ರಯನಾಗಿ ಇದ್ದರೂ ಕೂಡ ವಿಗತ ಅಚಿಂತ್ಯ ರೂಪಂ ಮಾಯಾ ಪಾಶಕ್ಕೆ ಸಿಲುಕದೇ ಇರತಕ್ಕಂಥವನು ಮಾಯೆಯನ್ನು ಆಶ್ರಯಿಸಿ ಸೃಷ್ಟಿ ಮಾಡ್ತಾನೆ ಶಕ್ತಿಯನ್ನು ಆಶ್ರಯಿಸಿ ಆದರೂ ಆ ಶಕ್ತಿಯ ಅಂಕಿಯಲ್ಲಿ ಅವನಿಲ್ಲ ಶಕ್ತಿಗಿಂತ ಪರಿಪೂರ್ಣ ಸ್ವತಂತ್ರನು ವಿಗತ ಮಾಯಂ, ಅವನಿಗೆ ಮಾಯೆ ಅವನನ್ನು ಮುಸುಕುವುದಿಲ್ಲ ಅವನು ಬೇಕು ಅಂತಲೇ ಸೃಷ್ಟಿಗಾಗಿ ಅವನು ಮಾಯೆಯನ್ನು ಆಶ್ರಯಿಸಿ ಸೃಷ್ಟಿಯನ್ನು ಮಾಡ್ತಾನೆ ಹೊರತು ಅವನನ್ನು ನಮ್ಮ ಸೃಷ್ಟಿಯಲ್ಲಿರತಕ್ಕಂಥ ಇತರ ಜೀವರುಗಳನ್ನು ಯಾವ ರೀತಿ ಮಾಯೆ ಆವರಿಸಿ ಅಜ್ಞಾನ ಆವರಿಸ್ತದೋ ಆ ರೀತಿಯಾಗಿ ಅವನನ್ನು ಆವರಿಸುವುದಿಲ್ಲ ಅಂದರೆ ಅವನು ಅದಕ್ಕಿಂತಲೂ ಹರತಾದವನು ಅಂಥೇಳಿ ವಿಗತ ಮಾ ಪರ ಪರಾತ್ಪರ ಅಂತ ಹೇಳಿದಾಗೆ ಪರಾಶಕ್ತಿಗಿಂತಲೂ ಪರನಾದವನು ಹೊರತಾದವನು ವಿಗತ ಅಚಿಂತ್ಯ ರೂಪಂ ಚಿಂತಿಸ್ಲಿಕ್ಕೆ ಅಸಾಧ್ಯವಾದಂತಹ ಸ್ವರೂಪ ಅನ್ನೋದು ಇಂಥದ್ದೇ ರೂಪ ಅಂಥೇಳಿ ನಾವು ಚಿಂತಿಸಲಿಕ್ಕೆ ಸಾಧ್ಯ ಇಲ್ಲ ಆ ಪರಶಿವನನ್ನು ಅಥವಾ ಆ ಭಗವಂತನನ್ನು ಪರಮಾತ್ಮನನ್ನು ಯಾವ ಸ್ವರೂಪ ಅನ್ನೋದು ಯಾವ ರೂಪ ಅಂಥೇಳಿ ಚಿಂತಿಸಲಿಕ್ಕೆ ಊಹೆಗೆ ವಾಚಾಮ್ ಅಗೋಚರಂ ಅಂತೇಳಿ ಹೇಳಿದ ಹಾಗೆ ಅಂದರೆ ಅಲ್ಲಿ ನಮ್ಮ ಮಾತು ಮತ್ತು ಮನಸ್ಸುಗಳು ಹೋಗಿ ಪುನಃ ಬರ್ತವೆ ಅಂಥೇಳಿ ಅಲ್ಲಿಗೆ ಹೊರಗೆ ತಲುಪುವುದಿಲ್ಲ ಅಂಥೇಳಿ ಹೇಳ್ತಕ್ಕಂತಹ ಬೇರೆ ವಾಕ್ಯಗಳು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಎಲ್ಲಿ ಮಾತುಗಳು ಅಂದರೆ ಬಣ್ಣನಿಗೆ ನಿಲ್ಕೋದವ ಅಂಥೇಳಿ ಮಾತಿಗೆ ತಿಲ್ಕೋದವ ಮಾತಿನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅಂತಹ ತತ್ವ ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಹ ಮನಸು ಮತ್ತು ಮಾತುಗಳು ಯಾವ ಒಂದು ಪರತತ್ವ ಇದೆ ಪರಮಾತ್ಮ ತತ್ವ ಅಲ್ಲಿಗೆ ಹೋಗಿ ಹಿಂದಿರುಗಿ ಬರ್ತವೋ ಅಲ್ಲಿ ಹೋಗಿ ಅದನ್ನು ಏನು ಅಂತೇಳಿ ಹೇಳಲಿಕ್ಕಾಗುವುದಿಲ್ಲ ಮಾತಿಗೂ ಮತ್ತು ಮನಸ್ಸಿಗೂ ಕಲ್ಪಿಸಲಿಕ್ಕಾಗುವುದಿಲ್ಲ ಮಾತಿಗೂ ಅದನ್ನು ವರ್ಣಿಸ್ಲಿಕ್ಕಾಗುವುದಿಲ್ಲ ಅಂತಹ ಒಂದು ಸ್ಥಿತಿ ಅಂತಹ ಒಂದು ತತ್ವ ಅಂತಹ ಅಚಿತ್ಯ ರೂಪನಾದಂತಹ ಚಿಂತಿಸಲಿಕ್ಕೆ ಕಲ್ಪಿಸ್ಲಿಕ್ಕೆ ಅತ್ಯಂತ ಕಷ್ಟ ಅಥವಾ ಅಸಾಧ್ಯವಾದಂತಹ ಜ್ಞಾನಸ್ವರು ನಿಷ್ಕಲ್ಮಷಸ್ವರು ಪರಿಶುದ್ಧಸ್ವರು ಆ ಶಿವನನ್ನು ನಮಸ್ಕರಿಸ ವಂದೇ ಶಿವಂ ತಂ ಪ್ರಕೃತೇರ ಪ್ರಶಾಂತಮೇಕುರುಷೋತ್ತಮ ಸ್ವಮಯತ್ಸ್ನವಿ ಹಿ ಸೃಷ್ಟ್ವ ನಭೋವದಂತರ್ಬಹಸ್ಥಿ ಪುನಃ ವಂದೇ ಶಿವಂ ತಿವನನ್ನು ವಂದಿಸ್ತೇನೆ ಎಂತಹ ಶಿವ ಪ್ರಕೃತಿಯೇ ಅನಾದಿ ಈ ಪ್ರಕೃತಿಗಿಂತಲೂ ಅನಾದಿ ಆದವನು ಆದಿ ಇಲ್ಲದಂಥವನು ಪ್ರಕೃತಿಗಿಂತಲೂ ಹಿಂದಿನವನು ಹಾಗೆ ಅವನಿಗೆ ಆದಿ ಅಂತೇಳಿ ಇಲ್ಲ ಅನಾದಿ ಆದವನು ನಾವು ಕಾಣುವಂತಹ ಯಾವ ಪ್ರಕೃತಿ ಇದೆ ಇದಕ್ಕೆ ಆದಿ ಇದೆ ಸೃಷ್ಟಿಯಾದದ್ದಿದು ಯಾಕಿಂದ ಮೊದಲು ಒಮ್ಮೆ ಇರಲಿಲ್ಲ ಪ್ರಳೆಯ ಕಾಲದಲ್ಲಿ ಅದಕ್ಕಿಂತ ಮೊದಲಿತ್ತು ಒಮ್ಮೆ ಇಲ್ಲದಾಯಿತು ಪುನಃ ಇದ್ದಿದೆ ಈ ಉಂಟಾಗಿದೆ ಆದರೆ ಇಂತಹ ಈ ಸೃಷ್ಟಿಗಿಂತಲೂ ಮೊದಲೇ ಅವನಿದ್ದ ಅಂತೇಳಿ ಪ್ರಕೃತಿ ಅನಾದಿ ಹಾಗೆ ಅವನಿಗೆ ಆದಿ ಅನ್ನುವಂಥದ್ದಿಲ್ಲ ಪ್ರಶಾಂತಮೇಕ ಶಾಂತಿ ಸುಖದಲ್ಲಿ ಓಲಾಡ್ತಕ್ಕಂಥವನು ಒಬ್ಬನೇ ಒಬ್ಬನಾಗಿದ್ದ ಸೃಷ್ಟಿಗೆ ಮೊದಲು ಹಾಗೆಯೇ ಪುರುಷೋತ್ತಮ ಪುರುಷರಲ್ಲೆಲ್ಲ ಶ್ರೇಷ್ಠನಾದವನು ಅಂದರೆ ಎಲ್ಲ ಯಾವ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಇದೆ ಅದಕ್ಕಿಂತ ಎಲ್ಲ ಮೇಲ್ಪಟ್ಟವನು ಪುರುಷರಲ್ಲಿ ಉತ್ತಮನು ಸ್ವಮಾಯೆಯ ಕೃತ್ಸ್ನವಿದಂಹಿ ಸೃಷ್ಟ್ವಾ ಅವನು ತನ್ನ ಮಾಯೆಯಿಂದ ಈ ಚರಾಚರವೆಲ್ಲವನ್ನು ಕೂಡ ಸೃಷ್ಟಿ ಮಾಡಿ ಸೃಜಿಸಿ ನಭೋವದ ಅಂತರ್ಬಹಿರ ಅಸ್ತಿತ್ೋಯ ಹೇಗೆ ಆಕಾಶ ಈ ಸೃಷ್ಟಿಯೊಳಗೆಲ್ಲ ವ್ಯಾಪಿಸಿದೆಯೋ ಒಳ ಹೊರಗೆಲ್ಲ ಆಕಾಶ ಅಂದರೆ ಅವಕಾಶ ಎಲ್ಲ ವಸ್ತುಗಳಲ್ಲಿ ಅಣು ಕಣು ಅಣು ಕಣಗಳೆಲ್ಲರಲ್ಲೂ ಕೂಡ ಅವಕಾಶ ಅಂಥೇಳಿ ಇದೆ ಇಲ್ಲದರದ್ರಲ್ಲಿ ಸಂಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಸಂಚ ಪ್ರತಿಯೊಂದು ಅಣುವಿನೊಳಗೆ ಪರಮಾಣುವಿನೊಳಗೆ ಎಲೆಕ್ಟ್ರಾನು ಇದು ಸಂಚಾರ ಆಗ್ತಾ ಇರ್ತದೆ ಸಂಚಾರ ಆಗುವುದಿಲ್ಲ ಅಲ್ಲಿಂದ ಆಕಾಶ ಬೇಕೇ ಬೇಕು ಅದನ್ನೇ ಆಕಾಶ ಅಂತ ಹೇಳುವಂಥದ್ದು ಅದನ್ನು ಅದ್ವೈತದಲ್ಲಿ ಅಥವಾ ವೇದಾಂತದಲ್ಲಿ ಘಟಾಕಾಶ ಮಹಾಕಾಶ ಅಂತ ಹೇಳ್ತಾರೆ ಮಹಾಕಾಶ ಅಂತೇಳಿ ನಾವು ಹೊರಗೆ ಕಾಣುವಂಥ ದೊಡ್ಡ ಆಕಾಶ ಘಟಾಕಾಶ ಅಂತ ಹೇಳಿದರೆ ಒಂದೊಂದು ವಸ್ತುವಿನ ಒಳಗೆ ಒಂದು ಘಟ ಅಂತ ಹೇಳಿದರೆ ಮಣ್ಣಿನ ಮಡಕೆ ಅಂತೇಳಿ ಇಟ್ಟುಕೊಂಡ್ರೆ ಮಣ್ಣಿನ ಮಡಕೆ ಒಳಗಡೆನ ಅವಕಾಶ ಒಳಗ ಅದರ ಒಳಗೆ ಖಾಲಿ ಜಾಗ ಏನಿದೆ ಸ್ಪೇಸ್ ಅದು ಇನ್ನರ್ ಸ್ಪೇಸ್ ಔಟರ್ ಸ್ಪೇಸ್ ಅಂತೇಳಿದರೆ ಬಾಹ್ಯಾಕಾಶ ಅಂತರಾಕಾಶ ಅಂತರಾಕಾಶ ಹೀಗೆ ಅದು ನಾವು ನಭೋವತ್ತು ಆಕಾಶದಂತೆ ನಭ ನಭದಂತೆ ನಭ ಅಂತೇಳಿದರೆ ನಹ್ಯತೆ ಮೇಘ ನಹ ಬಂಧನೆ ಧಾತು ಅಂದರೆ ಮೇಘಗಳಿಂದ ಮೋಡಗಳಿಂದ ಬಂಧಿಸಲ್ಪಡ್ತಕ್ಕಂಥದ್ದು ಯಾವುದಿದೆಯೋ ಪ್ರದೇಶ ಅದು ನಭಾ ಅಂತೇಳಿ ಹೇಳಲ್ಪಡ್ತದೆ ಅಂದರೆ ಮೋಡಗಳು ನಮಗೆ ಕಾಣಿಸ್ತಕ್ಕಂಥ ಪ್ರದೇಶ ಅದು ಆಕಾಶ ಅವಕಾಶ ಅದೇ ನಭಾ ಅಂಥೇಳಿ ಅಂತರಿಕ್ಷ ನಭಾ ಅಂತೇಳಿ ಹೇಳ್ತೇವೆ ಭೂವರ್ ಲೋಕ ಅಂತ ಹೇಳ್ತೇವೆ ಭೂ ಭುವ ಸ್ವಹ ಇದರಲ್ಲಿ ಭೂವರ್ಲೋಕ ಅಂತರಿಕ್ಷ ಲೋಕ ಮಧ್ಯಲೋಕ ಭೂಮಿಗೂ ಸ್ವರ್ಗಕ್ಕೂ ಮಧ್ಯ ಇರತಕ್ಕಂಥದ್ದು ಅಂತರಿಕ್ಷ ಇದು ನಭ ಈ ನಭದಲ್ಲಿ ನಭೋವತ್ ನಭ ಅಂದರೆ ನಾವೀಗ ಇಲ್ಲಿ ಹೇಳಿದ್ದು ಎಲ್ಲ ಆಕಾಶವನ್ನು ಹೇಳುವಂಥದ್ದು ಅವಕಾಶಗಳು ಜೀವಿಯ ಒಳಗೆ ಇರತಕ್ಕಂಥ ಜೀವಿಯಿಂದ ಹೊರಗೆ ಇರತಕ್ಕಂಥದ್ದು ಸೃಷ್ಟಿಯೊಳಗಡೆ ಇರ್ತಕ್ಕಂಥ ಅಂದರೆ ನಮ್ಮ ಕಾಣ್ತಾ ಇರತಕ್ಕಂತಹ ಯಾವ ಅವಕಾಶಗಳಿದೆ ಎಲ್ಲ ಹಾಗೆ ಕಾಣದೇ ಇರತಕ್ಕಂಥ ಅದು ಹೇಗೆ ಎಲ್ಲೆಡೆ ಸೃಷ್ಟಿಯಲ್ಲಿ ವ್ಯಾಪಿಸಿದೆಯೋ ಈ ಅವಕಾಶ ಎನ್ನತಕ್ಕಂಥದ್ದು ಅದು ವ್ಯಾಪಿಸಿದ ರೀತಿಯಲ್ಲಿಯೇ ಇವನು ಕೂಡ ವ್ಯಾಪಿಸಿದ್ದಾನೆ ಅಂಥೇಳಿ ನಭೋವದ್ ಅಂತರ್ಬಹಿರ್ ಆಸ್ತಿ ತೋಯ ಅಂತರ್ಬಹಿಶ್ಚಯತ್ ಸರ್ವಂ ಅಂಥೇಳಿ ಬರ್ತದೆ ನಾರಾಯಣ ಸೂಕ್ತದಲ್ಲಿ ಕೂಡ ಬರ್ತದೆ ಹೊರಗಡೆ ಒಳಗಡೆ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥ ಒಂದು ತತ್ವ ಬಹಿರಾಸ್ಥಿತ ಯಹ ಅಂತರ್ಬಹಿ ಯಾವನಿದ್ದಾನೋ ಅಂತಹ ಶಿವನನ್ನು ನಮಸ್ಕರಿಸ್ತೇನೆ ಅಂತೇಳಿ ಹೇಳ್ತಾರೆ ಸ್ತುತಿ ಮಾಡ್ತಾರೆ ಒಂದೇಂತರಸ್ಥಂ ನಿಜಗೂಢ ಶಿವಂ ಸ್ವತಃ ವಿಚಷ್ಟೇ ಜಗನ್ ಜಗಂತಿ ನಿತ್ಯಂ ಪರಿತೋ ಭ್ರಮಂತಿ ಯತ್ಸನ್ನಿಧೌ ಚುಂಬಕೋಹವತ್ತಂ ಯಾವನ ಬಳಿಯಲ್ಲಿ ಸೂಜಿಗಲ್ಲಿನ ಅಂದರೆ ಆಯಸ್ಕಾಂತದ ಸುತ್ತಲೂ ಅದರ ಆಕರ್ಷಣೆಗೆ ಸಿಲುಕಿ ಕಬ್ಬಿಣ ಮೊದಲಾದ ಲೋಹಗಳು ತಿರುಗುತ್ತಾ ಇರ್ತವೋ ಅದೇ ರೀತಿಯಲ್ಲಿ ಜಗತ್ತುಗಳೆಲ್ಲವೂ ಕೂಡ ಸದಾ ಸುತ್ತವೆಯೋ ಯಾವನ ಸುತ್ತಲೋ ಅಂತಹ ನಮ್ಮ ಹೃದಯಾಕಾಶದಲ್ಲಿ ಬೆಳಗುತ್ತಾ ಇರತಕ್ಕಂತಹ ಒಂದೇ ಅಂತರಸ್ಥಂ ನಮ್ಮೊಳಗೆ ಇರತಕ್ಕಂತಹ ನಿಜ ಗೂಢ ರೂಪಂ ಅತ್ಯಂತ ಗೂಢವಾಗಿ ನಿಗೂಢವಾಗಿ ನಿಜವಾಗಿ ಗೂಢವಾದರೂ ಕೂಡ ನಿಜವಾಗಿ ಇರತಕ್ಕಂಥವನು ಗುಪ್ತವಾಗಿ ಆದರೂ ಕೂಡ ರಹಸ್ಯವಾಗಿ ಆದರೂ ಕೂಡ ಅವನು ಅಗೋಚರನಾಗಿ ಅವ್ಯಕ್ತನಾಗಿ ಅವ್ಯಕ್ತನಾಗಿ ಆದರೂ ಕೂಡ ಇಲ್ಲದಿರತಕ್ಕಂಥದ್ದೆಲ್ಲ ಇರುವಂಥದ್ದೇ ತತ್ವ ಅದೇ ಶಿವತತ್ವ ಅಥವಾ ಪರತತ್ವ ಪ ಭಗವತ್ ತತ್ವ ಪರಮಾತ್ಮತತ್ವ ನಿಜ ಗೂಢ ರೂಪ ನಿಜವಾಗಿ ಇರತಕ್ಕಂತಹ ಗೂಢವಾದ ರೂಪ ಅಂತಹ ಶಿವಂ ಸ್ವತಃ ಸೃಷ್ಟು ವಿಚಷ್ಟೇ ನಿಜ ಚೈತನ್ಯ ಸ್ವರೂಪನಾದ ಆ ಶಿವನನ್ನು ಇನ್ನೊಮ್ಮೆ ವಂದಿಸ್ತೇವೆ ಸ್ವತಃ ಸೃಷ್ಟು ಇದಂ ವಿಚಷ್ಟೆ ಅವನು ಸ್ವತಃ ತಾನಿ ತನ್ನಿಂದಲೇ ಈ ಸೃಷ್ಟಿಯನ್ನು ಮಾಡ್ತಾನೆ ಆ ಪರತತ್ವ ಶಿವತತ್ವದಿಂದಲೇ ಪರಮಾತ್ಮ ತತ್ವದಿಂದಲೇ ಈ ಸೃಷ್ಟಿಯಾಗಿದೆ ಜಗಂತಿ ನಿತ್ಯಂ ಪರಿತೋಭ್ರಮಂತಿ ಯಾವ ಅವನ ಸುತ್ತಲೂ ಈ ಜಗತ್ತೆಲ್ಲ ಕೂಡ ಸುತ್ತು ಈಗ ನಾವು ನೋಡ್ಬೋದು ಪರಿಭ್ರಮಣೆ ಸುತ್ತು ಪ್ರದಕ್ಷಿಣೆ ಅಂತ ನಾವು ಭಗವಂತನಿಗೆ ಸುತ್ತು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೇವೆ ದೇವಾಲಯದಲ್ಲಿ ಹೋಗಿ ಹಾಗೇ ನಮಗೆ ನಮ್ಗೆ ನಾವು ನಿತ್ತಲ್ಲಿ ಪ್ರದಕ್ಷಿಣೆ ಬರ್ತೇವೆ ಅಂದರೆ ಆತ್ಮ ನಮ್ಮೊಳಗಡೆ ಇದೆ ಪರಮಾತ್ಮ ನಮ್ಮೊಳಗಿದೆ ಪರಮಾತ್ಮತತ್ವ ಆತ್ಮತತ್ವ ಇದೆ ಅಂಥೇಳಿ ನಾವು ನಿತ್ತಲ್ಲಿ ಪ್ರದಕ್ಷಿಣೆ ಬಂದರೆ ಅದಕ್ಕೂ ಕೂಡ ನಮಸ್ಕಾರ ಮಾಡಿದಾಗ್ತದೆ ಆತ್ಮ ಪೂಜೆ ಅಂತ ಮಾಡ್ತೇವೆ ನಮ್ಮ ತಲೆಗೆ ಹೂ ಇಟ್ಟುಕೊಂಡು ಆತ್ಮ ಪೂಜೆ ಮಾಡುವಾಗ ಈ ಪೂಜೆಯಲ್ಲೆ ಒಂದು ಹೀಗೆ ಪರಮಾತ್ಮನ ನಾವು ಎಲ್ಲೆಡೆ ಕಾಣ್ತೇವೆ ನಮ್ಮೊಳಗೂ ಕಾಣ್ತೇವೆ ಅಂತಹ ಒಂದು ಪರಮಾತ್ಮತತ್ವ ಈಗ ನಾವು ನೋಡಿದರೆ ಪರಾತನ ಒಂದು ಪರಮಾತ್ಮ ಒಂದು ಅಂಶ ಸೂರ್ಯ ಸೂರ್ಯನ ಸುತ್ತಲೂ ನಾವು ಗ್ರಹ ಗ್ರಹಗಳು ಸುತ್ತು ಬರ್ತಾಯಿವೆ ಪ್ರತಿಯೊಂದು ಗ್ರಹದ ಉಪಗ್ರಹಗಳಿವೆ ಆ ಉಪಗ್ರಹಗಳು ಆ ಗ್ರಹದ ಸುತ್ತ ಸುತ್ತು ಬರ್ತಾ ಇದೆ ಹೀಗೆ ಯಾವುದು ತಮ್ಮ ಸೃಷ್ಟಿಗೆ ಮೂಲವಾಗಿದೆಯೋ ಅದಕ್ಕೆ ಸುತ್ತಲೂ ಅದರಿಂದ ಸೃಷ್ಟಿ ಹೊಂದಿದ್ದೆಲ್ಲವೂ ಕೂಡ ಅದಕ್ಕೆ ಸುತ್ತು ಬರ್ತಾ ಇರ್ತದೆ ಉದಾಹರಣೆಗೆ ಭೂಮಿಯ ಒಂದು ತುಣುಕು ಚಂದ್ರ ಅಂತೇಳಿ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಅಂದರೆ ಹೇಳ್ತಾ ಇದ್ದಾರೆ ಅಂದರೆ ಚಂದ್ರ ಭೂಮಿಯ ಉಪಗ್ರಹ ಅಂತೇಳಿ ಆಯಿತು ಅಂತಹ ಚಂದ್ರ ಭೂಮಿಗೆ ಸುತ್ತು ಬರ್ತಾ ಇದ್ದಾನೆ ಅದೇ ರೀತಿಯಲ್ಲಿ ಜಗತ್ತೆಲ್ಲವೂ ಕೂಡ ಆ ಪರಮಾತ್ಮನ ಸೃಷ್ಟಿ ಹಾಗಾಗಿ ಎಷ್ಟೆಷ್ಟು ಲೋಕಗಳು ಎಷ್ಟೆಷ್ಟು ಗ್ರಹಗಳು ಎಷ್ಟೆಷ್ಟು ನಕ್ಷತ್ರ ಇವೆಯೋ ಇವೆಲ್ಲವೂ ಕೂಡ ಆ ಪರಮಾತ್ಮನಂತಕ್ಕಂಥ ಒಂದು ಶಕ್ತಿಯ ಒಂದು ಆಕರ್ಷಣೆಗೆ ಒಳಪಟ್ಟು ಈಗ ಹೇಗೆ ಸೂರ್ಯನ ಆಕರ್ಷಣೆಯಿಂದ ನಾವೆಲ್ಲ ನ ಎಲ್ಲ ಗ್ರಹಗಳು ಸುತ್ತ ಬರ್ತಾಯಿವೆ ಸೂರ್ಯನ ಸುತ್ತ ಅದೇ ರೀತಿಯಲ್ಲಿ ಆ ಪರಮಾತ್ಮ ತತ್ವದ ಸುತ್ತಲೂ ಇಡೀ ಜಗತ್ತೇ ಬ್ರಹ್ಮಾಂಡವೇ ಪರಿಭ್ರಮಿಸ್ತಾ ಇದೆ ಪ್ರದಕ್ಷಿಣೆ ಬರ್ತಾಯಿದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ಅಯಸ್ಕಾಂತದ ಸುತ್ತ ಕಬ್ಬಿಣದ ಅಥವಾ ಲೋಹದ ವಸ್ತುಗಳು ಆಕರ್ಷಿಸಲ್ಪಡ್ತೋ ಅದೇ ರೀತಿಯಲ್ಲಿ ವ್ಯಾಸ ಉಚ ಶಂಭುಂ ಜಗತೋ ಮಾತರಂ ಶಿವಂ ತತ್ಪುತ್ರಂಚ ಗಣಾಧೀಶಂ ನತ್ವ ತದ್ ವರ್ಣಯಾಮೇ ಹೇಳ್ತಾನೆ ಅಂಥೇಳಿ ಸೂತಮದುಗಳು ಹೇಳುದು ವ್ಯಾಸಮಹಿರು ಹಿಂದೆ ಹೇಳಿದರು ಅಂತೇಳಿ ಈ ಪ್ರಪಂಚಕ್ಕೆಲ್ಲ ತಂದೆಯಾದಂತಹ ಶಿವನನ್ನು ಜಗತಃ ಪಿತರಂ ಶಂಭುಂ ಜಗತೋ ಮಾತರಂ ಶಿವಂ ಜಗನ್ಮಾತೆಯು ಮಂಗಲಸ್ವರೂಪಳುವಾದಂತಹ ಪಾರ್ವತಿಯನ್ನು ಶಿವ ಅಂದರೆ ಮಂಗಳಸ್ವರೂಪಿ ಸ್ವರೂಪಿಣಿ ತತ್ಪುತ್ರಂಚ ಗಣಾಧೀಶಂ ಇವರೀರ ಮಗನಾದಂತಹ ಗಣಪತಿಯನ್ನು ನತ್ವಾತರ್ಣಯಾಮಹೇ ನಮಸ್ಕರಿಸಿ ಇದನ್ನು ವಿವರಿಸಲಿಕ್ಕೆ ತೊಡಗುತ್ತೇವೆ ಏಕದಾ ಮುನಯ ನೈವಿಷಾರಣ್ಯವಾನಃ ಪ ಪ್ರಚುಹು ಪರಯಾ ಭಕ್ತಿಯ ಸೂತಂ ತೇ ಶೌನಕಾದಯೋ ಒಂದಾನೊಂದು ಸಮೇದಲ್ಲಿ ಏಕದಾ ಮುನಯ ಸರ್ವೇ ಶೌನಕಾದಿ ಮಹರ್ಷಿಗಳೆಲ್ಲರೂ ನೈವಿಷಾರಣ್ಯವಾಸಿನಹ ನೈವಿಷಾರಣ್ಯವಾಸಿಗಳಾದಂಥ ಈ ಶೌನಕಾದಿ ಮುನಿಗಳು ಎಲ್ಲರೂ ಕೂಡ ಅಲ್ಲಿ ವಾಸವಾಗಿರ್ತಂಥವರು ಪ ಪ್ರಚುಹು ಪರಯ ಅತ್ಯಂತ ಭಕ್ತಿಯಿಂದ ಪ್ರಶ್ನಿಸಿದರು ಯಾರನ್ನು ಸೂತಂ ತೇ ಶೌನಕಾದಯ ಸೂತ್ರ ಅಂತಹ ನಿನ್ನನ್ನು ಪ್ರಶ್ನಿಸಿದರು ಅಂಥೇಳಿ ಹೇಳ್ತಾ ಇದ್ದಾರೆ ಋಷಿಯ ಊಚುಹು ಋಷಿಗಳು ಹೇಳಿದರು ವಿದ್ಯೇಶ ಸಂಹಿತ ಯಾ ಶುತ ಸಾ ಸತ್ಕಥಾಶುಭ ಸಾಧ್ಯ ಸಾಧನ ಖಂಡಾಖ್ಯಾರಮ್ಯಾಧ್ಯ ಭಕ್ತವತ್ಸಲ ಮನೋಹರವಾದುದು ಭಕ್ತರನ್ನು ಅನುಗ್ರಹಿಸುವಂಥದ್ದು ಆದಂತ ಸಾಧ್ಯ ಸಾಧನ ಕಂಡವೆಂಬ ವಿದ್ಯೇಶ ಸಂಹಿತೆಯೊಳಗಣ ಸತ್ಕಥೆಯನ್ನು ಮೊದಲನೇದಾಗಿ ಕೇಳಿಯಾಯಿತು ಸೂತಸೂತ ಮಹಾಭಾಗ ಚಿರಂಜೀವಸುಖೀವ ಯಾವಯಸಿ ಶಾಂಕರೀಂ ಪರಮ ಕಥಾ ಪೂಜ್ಯನಾ ಸೂತ ಮುನಿಯೇ ಏನು ಚಿರಂಜೀವಿಯಾಗು ಸುಖಿಯಗು ಯತ್ ಶ್ರಾವಯಸಿ ನಮಗೆ ಅಸ್ಮ್ಯಂ ನಾತ ಯಾ ಪೂಜ್ಯನೆ ನಮಗೆ ಏನನ್ನು ನೀನು ಕೇಳಿಸಿದ್ದೀಯೋ ಶಾಂಕರೀ ಪರಮಾಂ ಕಥಾಂ ದಿವ್ಯವಾದ ಕಥೆಯನ್ನು ನಮಗೆ ಶ್ರವಣ ಮಾಡಿಸ್ತಾ ಇದ್ದೀ ಅತ್ಯಂತ ಪರಮ ಶ್ರೇಷ್ಠವಾದಂಥದ್ದು ಈ ಶಂಕರನ ಕಥೆ ಅಂತೇಳಿ ಪಿಬಂತಹ ಪಿಬಂತಸ್ತನ್ಮುಖಾಂ ಭೋಜ್ಯುತ ಜ್ಞಾ ಜ್ಞಾನಾಮೃತ ವಯಂ अवतृपता पुन किंचिति प्रशुम्छा मे अनघं अदि पापरहित ने अघरहित अनघन्मुखाबोजच्युत पिबंध निन्ना मुखकमल अंबोज अंभ अंदर नीर्ंभस् अंभ से पारे अंतद भुवन से गर्ते अंदर वेद्ली बतते ಅಂಬಸ್ ಅಂದರೆ ನೀರು ನೀರಿನಿಂದ ಹುಟ್ಟಿದಂಥದ್ದು ಅಂಭೋಜ ತಾವರೆ ತಾವರೆ ಅಂತಹ ಮುಖವುಳ್ಳವ ಸುಂದರವಾದಂತಹ ಮುಖ ಉಳ್ಳವ ಅಂಥೇಳಿ ಮುಖಕಮಲ ಅದರಿಂದ ನಿನ್ನ ಮುಖಕಮಲದಿಂದ ಅಚ್ಯುತವಾದ ಹೊರಬಂದಂತಹ ಯಾವ ಈ ಜ್ಞಾನಾಮೃತ ಇದೆಯೋ ಇದನ್ನು ಪಿಬಂತಹ ಕುಡಿಯುತ್ತಾ ಇರತಕ್ಕಂತಹ ನಾವು ವಯಂ ಅವಿತೃಪ್ತಾ ಪುನಃ ಕಿಂಚಿತ್ ಪ್ರಶ್ನಿಚ್ಚಾಮಹಿ ನಾವು ಇನ್ನೂ ತೃಪ್ತಿ ಹೊಂದಲಿಲ್ಲ ನಮಗೆ ಇನ್ನೂ ತೃಪ್ತಿ ಇಲ್ಲವಾಗಿದೆ ಇನ್ನಷ್ಟು ಬೇಕು ಅಂತ ಅನಿಸ್ತಾ ಇದೆ ಇನ್ನಷ್ಟು ನಿನ್ನನ್ನು ಪ್ರಶ್ನಿಸ್ತೇ ಇದ್ದೇವೆ ಪ್ರಶ್ನಿಸ್ಲಿಕ್ಕೆ ಇಚ್ಛಾ ಇಚ್ಛೆ ಪಡ್ತೇವೆ ಇಚ್ಛಿಸ್ತೇವೆ ವ್ಯ ಬಯಸ್ತೇವೆ ಅಂಥೇಳಿ ವ್ಯಾಸತ್ ಸರ್ವಜ್ಞೋ ಪ್ರಾಪ್ತೋಸಿ ಕೃತಕೃತ್ಯತಾ ನ ಅಜ್ಞಾತ ವಿದ್ಯತೆ ಕಿಂಚಿತ್ ಭೂತ ಭವ್ಯಂಭವಚ್ಚಯತ್ ಆ ವ್ಯಾಸ ಅನುಗ್ರಹದಿಂದ ನೀನು ಎಲ್ಲೂ ತಿಳಿದಿರುವ ಕಾರಣಕೃತ ಕೃತ್ಯನಾಗಿದ್ಯಾ ನೀನು ಸಾರ್ಥಕವಾಗಿದೆ ನಿನ್ನ ಬದುಕು ವಿದ್ಯತೆ ಕಿಂಚಿತ್ ನಿನಗೆ ತಿಳಿದಿರದೇ ತಿಳಿಯದೇ ಇರತಕ್ಕಂಥದ್ದು ಅಜ್ಞಾತವಾದದ್ದು ಯಾವುದೂ ಇಲ್ಲ ಭೂತಂ ಭವ್ಯಂ ಭವಚ್ಛಯತ್ ಹಿಂದಿನೇ ಹಿಂದಿನದ್ದು ಹಾಗೆ ಮುಂದಿನದ್ದು ಮತ್ತು ಈಗ ನಡೀತಾ ಇರತಕ್ಕಂಥದ್ದು ಇದು ಯಾವುದರಲ್ಲಿಯೂ ಕೂಡ ನಿನಗೆ ತಿಳಿಯದೇ ಇರತಕ್ಕಂಥ ವಿಚಾರ ಯಾವುದೂ ಇಲ್ಲ ಗುರೋರ್ವ್ಯಾಸಭಕ್ತಿಯ ಸಮಾಸಾ ಸಮಾಸಾಧ್ಯ ಕೃಪಾಂಪರ ಗು ಸರ್ವ ಜ್ಞಾತ ವಿಶೇಷೇಣಸನು ನೀನು ಅಕೃತ್ರವಾದಂತಹ ಭಕ್ತಿಯಿಂದ ಅಂದರೆ ಕೃತಕವಾದ ಭಕ್ತಿಯಲ್ಲ ನಿಜವಾದ ಭಕ್ತಿ ಸದ್ಭಕ್ತಿ ಒಳ್ಳೆಯ ಭಕ್ತಿಯಿಂದ ಗುರುಗಳಾದ ವ್ಯಾಸರ ಒಂದು ಪರಮಾನುಗೃಹವನ್ನು ಸಂಪಾದಿಸಿ ಗುರು ವ್ಯಾಸ ಸದ್ಭಕ್ತಿಯ ಸಮಸಾಧ್ಯ ಸಮಸಾಧ್ಯ ಹೊಂದಿ ಚೆನ್ನಾಗಿ ಯಾವುದನ್ನು ಕೃಪಾಂ ಪರಮ ಕೃಪೆಯನ್ನು ಸಂಪಾದಿಸಿ ಅನುಗ್ರಹವನ್ನು ಪಡೆದು ಸರ್ವ ಜ್ಞಾತಂ ವಿಶೇಷೇಣ ವಿಶೇ ಎಲ್ಲವನ್ನು ಕೂಡ ನಿಂತಿಳ್ಕೊಂಡಿದ್ಯಾ ಅವರ ಗುರು ಕೃಪೆಯಿಂದ ಸರ್ವ ಸಾರ್ಥಂ ಕೃತ ಜನುಹು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿದಿದ್ಯಾ ಜನ್ಮವನ್ನೆಲ್ಲ ಸಾರ್ಥಕಗೊಳಿಸಿದೀಯಾ ಸರ್ವ ಸಾರ್ಥಂ ಕೃತ ಜನುಹು ಅಂದರೆ ಜನ್ಮ ಈ ಜನ್ಮವನ್ನೇ ಸಾರ್ಥಕಗೊಳಿಸಿದೆಯಾ ನಿನ್ನ ಜನ್ಮ ಇದಾನಂ ಕಥೆಯ ಪ್ರಾಜ್ಞ ಶಿವರೂಪನುತ್ತಮಂ ದಿವ್ಯಾನಿ ವೈ ಚರಿತ್ರಣಿ ಶಿವಯೋರಪ್ಯಶೇಷತ ಈಗ ಎಲೆ ಈ ಪ್ರಾಜ್ಞನೇ ಇದಾನಂ ಕಥೆಯ ಪ್ರಾಜ್ಞ ಶಿವರೂಪನುತ್ತಮಂ ಅನುತ್ತಮವಾದ ಅತ್ಯಂತ ಶ್ರೇಷ್ಠವಾದಂಥ ಶಿವನ ಸ್ವರೂಪನ್ನು ತಿಳಿಸು ದಿವ್ಯಾ ವೈ ಚರಿತ್ರಣಿ ಶಿವಯೋ ಅಪಿ ಅಶೇಷತ ಮೊದಲಿನಿಂದ ಕೊನೆಯವರಿಗೆ ಅಶೇಷವಾಗಿ ಯಾವುದೇ ಸಶೇಷವಾಗಿ ಅಲ್ಲ ಶೇಷ ಉಳ್ಕೊಂಡು ಇರುವಂಥದ್ದೆಲ್ಲ ನಿಶೇಷವಾಗಿ ಅಶೇಷವಾಗಿ ಯಾವುದೇ ಶೇಷ ಉಳಿ ಉಳುಗಡೆ ಇಲ್ಲದೆ ಎಲ್ಲವನ್ನು ಸಾಧ್ಯಂತವಾಗಿ ಆದ್ಯಂತಸಹಿತವಾಗಿ ಸಾಧ್ಯಂತವಾಗಿ ಶಿವಪಾರ್ವತಿಯರ ಚರಿತ್ರೆಗಳ ಅದ್ಭುತವಾದಂತಹ ಇದನ್ನು ಹೇ ಚರಿತ್ರೆಯನ್ನು ಅಗುಣೋ ಗುಣತಾಂ ಯಾತಿ ಕಥಂ ಲೋಕೇ ಮಹೇಶ್ವರ ಶಿವತತ್ವ ವಯಂ ಸರ್ವೇ ನ ಜಾನೀಮೋ ವಿಚಾರತಃ ಗುಣತ್ರಯಗಳ ಸಂಬಂಧವೇ ಇಲ್ಲದೆ ನಿರ್ಗುಣದಾದಂತಹ ಆ ಮಹೇಶ್ವರನು ಈ ಪ್ರಪಂಚದ ಸಗುಣನಾಗುವ ಬಗೆ ಹೇಗೆ ಅಗುಣ ಗುಣತಾ ಕಥಂ ಲೋಕೆ ಮಹೇಶ್ವರ ಶಿವತತ್ವೇ ನಾನೀಮ ವಿಚಾರದ ನಾವೆಲ್ಲರೂ ಶಿವಸ್ವರು ಇಂಥದ್ದು ಅಂತೇಳಿ ವಿಮರ್ಷಾಪೂರ್ವಕವಾಗಿ ತಿಳಿದಿಲ್ೃಷ್ಟೇ ಪೂರ್ವ ಕಥಂ ಶಂಭು ಸ್ವರುಪೇಣತೆ ಸೃಷ್ಟಿಮಧ್ಯೆ ಸ ಹಿ ಕಥಂ ಕ್ರೀಡನ್ ಸಂವರ್ತತೆ ಪ್ರಭು ಪ್ರಭುವಾದಂತಹ ಪರಶಿವನು ಈ ಸೃಷ್ಟಿಯ ಮೊದಲು ಸ್ವಸ್ವರೂಪದಿಂದ ಯಾವ ರೀತಿಯಲ್ಲಿ ಇರ್ತಾನೆ ಸೃಷ್ಟಿಯಾದ ನಂತರ ಸೃಷ್ಟಿಯ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ವಿಹರಿಸ್ತಾ ಇರ್ತಾನೆ ಆಮೇಲೆ ತದಂತೆ ಚ ಕಥಂ ದೇವಸ್ಸತಿಷ್ಠತಿ ಕಥಂ ಪ್ರಸನ್ನತಾ ಯಾತಿ ಶಂಕರೋ ಲೋಕಶಂಕರ ಸೃಷ್ಟಿಯ ಕೊನೆಯಲ್ಲಿ ತತ್ ಅಂತ್ಯದಲ್ಲಿ ಅದರ ಅಂತ್ಯದಲ್ಲಿ ಆ ಮಹೇಶ್ವರನು ಹೇಗಿರ್ತಾನೆ ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡೋದರಲ್ಲಿ ಬದ್ಧ ಕಂಕಣನಾದ ಲೋಕಶಂಕರ ಕಲ್ಯಾಣವನ್ನುಂಟು ಶಂ ಶುಭ ಕಲ್ಯಾಣ ಕರ ಮಾಡಿ ಇಂತಹ ಬದ್ಧಗಂಕಣನಾಗಿರ್ತಕ್ಕಂಥ ಶಂಕರನು ಪ್ರಸನ್ನಾಗುವಂತ ಬಗೆ ಹೇಗೆ ಕಥಂ ಪ್ರಸನ್ನತಾ ಯಾತಿ ಅವನನ್ನು ಹೇಗೆ ಪ್ರಸನ್ನ ಗೊಳಿಸಬಹುದು ಸ ಪ್ರಸನ್ನೋ ಮಹೇಶಾನ ಕಂ ಪ್ರಯ್ತಿ ತ ಕಂ ಪ್ರಯ್ತಿ ಸತ್ ಫಲ ಸ್ವಭಕ್ತೆಭ್ಯ ಪರೇಭ್ಯಶ್ ತತ್ಸವ ಕಥಯಸ್ವನ ಸುಪ್ರಸನ್ನದರಶಿವನು ಯಾವ ಒಳ್ಳೆಯ ಫಲವನ್ನು ಕೊಡ್ತಾನೆ ತನ್ನ ಭಕ್ತರಿಗೆ ಹೇಗೆ ಇತರರಿಗೆ ಹೇಗೆ ಇದೆಲ್ಲವನ್ನು ಕೂಡ ನಮಗೆ ತಿಳಿಸು ಸದ್ಯ ಪ್ರಸನ್ನೋ ಭಗವಾನ್ ಭವತಿ ಇನುಶುಶ್ರೂಮ ಭಕ್ತಪ್ರಯಾಸ ಸ ಮಹಾನ್ನ ಪಶ್ಯತಿ ದಯಾಪರಹೋ ಆ ಭಗವಂತ ಬಹುಬೇಗ ಒಲೀತಾನೆ ಅಂತ ನಾವು ಕೇಳಿದ್ದೇವೆ ಸದ್ಯ ಪ್ರಸನ್ನೋ ಭಗವಾನ್ ಭವತಿ ಭಗವಾನ್ ಸದ್ಯ ಪ್ರಸನ್ನೋ ಭವತಿ ಅನುಶುಶ್ರೂಮ ಅಂತ ಕೇಳಿದ್ದೇವೆ ನಾವು ಆಶುತೋಷ ಅಂತೇಳಿ ಹಾಗೆ ಹೆಸರು ಬಂದದ್ದು ಬೇಗನೆ ಹಾಂ ಸಂತೋಷಗೊಳ್ಳುವವ ಅಂಥೇಳಿ ದಯಾಪರನಾದ ಕ್ರಿಯಾ ಕೃಪಾ ನಿಧಿಯಾದ ಮಹಾತ್ಮನು ಭಕ್ತರು ಕಷ್ಟಪಡೋದನ್ನು ಎಂದಿಗೂ ನೋಡಲಾರ ಹಾಗಾಗಿ ಬಹುಬೇಗ ಬರ್ತಾನೆ ಅವ ಭಕ್ತ ಪ್ರಯಾಸ ಸಹ ಮಹಾನ್ ನ ಅವನು ಆ ಮಹಾಮಹಿಮನು ಭಕ್ತರು ಕಷ್ಟಪಡೋದನ್ನು ನೋಡುವುದಿಲ್ಲ ಹಾಗಾಗಿ ಬಹುಬೇಗ ಒಲಿದು ಬರ್ತಾನೆ ದಯಾಪರದನು ಅಂಥೇಳಿ ಭಕ್ತರ ಬಗ್ಗೆ ಬ್ರಹ್ಮ ವಿಷ್ಣು ಮಹೇಶಶ್ಚ ತ್ರಯೋದೇವ ಶಿವಾಂಗ ಮಹೇಶ ಪೂರ್ಣಾಂಶ ಸ್ವಯಮೇವ ಶಿವೋಪರಹೋ ಬ್ರಹ್ಮ ವಿಷ್ಣು ಮಹೇಶ್ವರತಕ್ಕಂಥ ಪ್ರಸಿದ್ಧರಾದ ತ್ರಿಮೂರ್ತಿಗಳು ಆ ಶಿವನ ಅವಯವದಿಂದ ಹುಟ್ಟಿರುವವರು ಭಗವಂತನ ಅವಯವ ಪರಮಾತ್ಮನ ಅವಯವದಿಂದ ಬ್ರಹ್ಮ ವಿಷ್ಣುರ್ಮಹೇಶ್ವ ತ್ರಯೋದೇವಾ ಶಿವ ಅಂಗಜಾ ಮಹೇಶಸ್ತತ್ರ ಪೂರ್ಣಾಂಶ ಅದರಲ್ಲಿ ಪೂರ್ಣವಾದ ಅಂಶವನ್ನು ಪಡೆದಂಥ ಮಹೇಶ್ವರನು ಎರಡನೇ ಶಿವನೇ ಅಂತೇಳಿ ತಿಳಿ ತಸಿ ತವಿರ್ಭಾವ ಆಖ್ಯಾಹಿ ಚರಿತಾನೇ ವಿಶೇಷತಃ ಉಮ ಆವಿರ್ಭಾವಖ್ಯಾ ತಿವ್ ಪ್ರಭುವೇ ಸೂತಮುನಿಯೇ ಆಶಿವನ ಶಿವನ ಪ್ರಾದುರ್ಭಾವವನ್ನು ತಿಳಿಸು ತಸ ಆವಿರ್ಭಾವಂ ಈ ಎರಡನೇ ಶಿವ ಅವನು ಮೂಲ ಶಿವ ಇದ್ದಾನೆ ಪರಮಾತ್ಮ ಅವನಿಂದ ಈ ಮಹೇಶ್ವರ ಅಥವಾ ಎರಡನೇ ಶಿವ ಶಂಕರ ಹೇಗೆ ಅವನು ಉತ್ಪತ್ತಿಯಾದ ಅದರ ಬಗ್ಗೆ ಹೇಳು ಅಲ್ಲದೆ ವಿಸ್ತಾರವಾದ ಅವನ ಚರಿತ್ರೆಗಳನ್ನು ವಿವರಿಸು ಚರಿತಾನೇ ವಿಶೇಷತಃ ಉಮಾವಿರ್ಭಾವ ಆಖ್ಯಾಹಿ ತದ್ ವಿವಾಹಂ ತೋ ಹಾಗೆ ಪಾರ್ವತಿ ದೇವಿ ಆವಿರ್ಭಾವ ಮತ್ತು ಅವರಿ ವಿವಾಹ ಮಹೋತ್ಸವ ಹೇಗಾಯಿತು ಇತ್ಯಾದಿಗಳ ಬಗ್ಗೆ ತಿಳಿಸು ತದ್ಗಾರ್ಹಸ್ಥ ವಿಶೇಷೇಣ ತೀಲಾ ಪರ ಅಪಿ ಎಸರ್ವ ತದ ಕಥನೀಯ ತ್ವ ನ ವಿಶೇಷವಾಗಿ ಅವರ ಗೃಹಸ್ಥ ಜೀವನವನ್ನು ಅವರ ಸಂಸಾರವನ್ನು ಅವರ ಕುಟುಂಬದ ಬಗ್ಗೆ ಅವರ ಮಕ್ಕಳ ಬಗ್ಗೆ ಅದರಂತೆ ಅವರ ಅದ್ಭುತವಾದ ವಿಲಾಸಗಳನ್ನು ಇದೆಲ್ಲದೂ ಇನ್ನೇನಾದರೂ ವಿಶೇಷ ಇದ್ದರೆ ಅದನ್ನು ಕೂಡ ಒಂದೂ ಬಿಡದೆ ನಮಗೆ ತಿನ್ನು ತಿಳಿಸಬೇಕು ಎದ್ಸರ್ವ ತದನ್ಯ ಕಥನೀಯಂ ತ್ವಯಾ ಅನಘ ಅನಘನೇ ಪಾಪರಹಿತನೇ ಹೇಳು ವ್ಯಾಸ ಉಚ ಇ ಪೃಷ್ಠಸ್ತದೈಸ್ತು ಸೂತೋ ಹರ್ಷಸಮನ್ವಿತ ಸ್ಮೃತ್ವಾ ಶೃತ್ವ ಶಂಭುಪದಾಂಭೋಜಂ ಪ್ರತ್ಯುವಾಚ ಮುನೀಶ್ವರಂ ಹೀಗೆಂಬುದಾಗಿ ಶೌನಕಾಲಿ ಮಹರ್ಷಿಗಳು ಕೇಳಲು ಆ ಸೂತ ಪ್ರಾಣಿಗಳು ಸಂತೋಷಗೊಂಡು ಭಕ್ತಿಯಿಂದ ಶಿವನ ಧ್ಯಾನಿಸಿ ಆ ಶೌನಕಾಲಿಗಳನ್ನ ಕುರಿತು ಹೀಗೆ ಹೇಳ್ತಾನೆ ಇತಿ ಪೃಷ್ಟ ತದಾ ತೈ ತು ಈ ರೀತಿಯಾಗಿ ಅವರಿಂದ ಪ್ರಶ್ನಿಸಲ್ಪಟ್ಟರು ಸೂತ ಹರ್ಷಸಮನ್ವಿತಃ ಹರ್ಷ ಆನಂದತುಂದಿಲನಾಗಿ ಸ್ಮೃತ್ ಶಂಭುಪದ ಶಂಭುಪಾಧಕಮಗಳನ್ನು ಸ್ಮರಿಸಿ ಪ್ರತ್ಯುವಾಚ ಮುನೀಶ್ವರನ್ ಆ ಮುನೀಶ್ವರರನ್ನು ಕುರಿತು ಹೇಳ್ತಾನೆ ಸೂತ ಉಚ ಸಮ್ಯಕ್ ಪೃಷ್ಟಿ ಧನ್ಯೂಜ ಮುನೀಶರ ಸದಾಶಿವಕೋ ಯಜ್ಜಾ ನೈಷ್ಠಿಕೀ ಮತಿ सदाशिव कथा प्रश्न पुषाँ स्त्रींपुनाति वक्ता पृच्छक श्रोत्रुन्नवी सलिल शंभोवाद विरज्येत पुमान्विजा विनापशुभंत्रिधजनानंदक गीयम वितृणई बवरोगौषधोपि मन्रोत्राभिरामशसर्वाथद सवैलुनश्रेष्ठ ಮುನೀಶ್ವರ ನೀವು ಚೆನ್ನಾಗಿ ಕೇಳಿದಿರಿ ಸರಿಯಾಗಿ ಕೇಳಿದಿರಿ ನೀವು ಸಮ್ಯಕ್ ಪೃಷ್ಟಂಭದ್ಭಿ ಧನ್ಯ ಯೂಯಂ ನೀವು ಧನ್ಯರು ನಿಜವಾಗಿಯೂ ಕೂಡ ಸದಾಶಿವಕಾಂ ವಃ ಯಜ್ಜಾತ ನೈಷ್ಠಿಕೀಮತಿ ಆ ಸರ್ವದಾ ಮಂಗಲಸ್ವರೂಪನಾಗಿರ್ತಕ್ಕಂಥ ಸದಾ ಶಿವನಾಗಿರ್ತಕ್ಕಂಥ ಸರ್ವದಾ ಮಂಗಳ ಸ್ವರೂಪನಾಗಿರ್ತದೆ ಆ ಶಿವನ ಕಥೆಯನ್ನು ಕೇಳಬೇಕೆಂಬತಕ್ಕಂಥ ನಿಷ್ಠೆಯಿಂದ ನಿಮಗೆ ಈ ರೀತಿಯಾದಂಥ ಬುದ್ಧಿ ಉಂಟಾಗಿದೆ ಯಾವೊಂದು ಬುದ್ಧಿ ಭಕ್ತಿ ಸದಾ ಶಿವಕಥಾ ಪ್ರಶ್ನಃ ಪುರುಷಾಂ ಸ್ತ್ರೀನ್ ಪುನಾತಿಹಿ ಆ ಶಿವನ ಚರಿತ್ರೆಯನ್ನು ಕೇಳಬೇಕೆಂದ ಈ ಪ್ರಶ್ನೆ ಎಲ್ಲ ಪುರುಷ ಸ್ತ್ರೀಯರನ್ನು ಕೂಡ ಇದು ಪಾವನಗೊಳಿಸ್ತದೆ ಕೇಳುವವರನ್ನು ಹೇಳುವವರನ್ನು ಎಲ್ಲರಿಗೂ ಕೂಡ ಎಲ್ಲರನ್ನು ಕೂಡ ಹೇಗೆ ಅಂತೇಳಿದರೆ ಸಲೀಲಂ ಯಥಾ ಗಂಗೆಯ ಜಲದಂತೆ ಗಂಗಾ ಹೇಗೆ ಇಂತಹ ಪಾಪಿಗಳನ್ನು ಕೂಡ ಪಾಪರಹಿತರನ್ನಾಗಿ ಮಾಡ್ತೋ ಅದೇ ರೀತಿಯಲ್ಲಿ ಈ ಸದಾಶಿವನ ಕಥೆಗಳು ಶಿವನ ಚರಿತ್ರೆಯನ್ನು ಕೇಳಿದರೆ ಅದನ್ನ ಹೇಳಿದವರು ಕೇಳಿದವರು ಇಬ್ಬರೂ ಕೂಡ ಇಬ್ಬರನ್ನು ಕೂಡ ಅದು ಪರಿಶುದ್ಧಗೊಳಿಸ್ತದೆ ಶಂಭೋರ್ ಗುಣಾನುವಾದಾತ್ ಕಹ ವಿರಜ್ಜೆ ತಪುಮಾನ್ ಓ ಬ್ರಾಹ್ಮಣೋತ್ತಮರೇ ದ್ವಿಜೋತ್ತಮರೇ ವಿನಾ ಪಶುಘ್ನಂ ತ್ರಿವಿಧ ಜನಾನಂದಕರಾತ್ ಸದಾ ಪಶು ಹಿಂಸಾ ನಿರತನಾದವನೊಬ್ಬನನ್ನು ಬಿಟ್ಟು ಯಾವ ಪುರುಷನು ತಾನೇ ಉತ್ತಮ ಮಧ್ಯಮ ಅಧಮ ಎನ್ನತಕ್ಕಂಥ ಮೂರು ವಿಧವಾದ ಜನಗಳನ್ನು ಕೂಡ ಆನಂದಗೊಳಿಸ್ತಕ್ಕಂತಹ ಆ ಶಿವನ ಗುಣ ಸಂಕೀರ್ತನದಲ್ಲಿ ಯಾರಿಗೆ ತಾನೇ ಬೇಸರಾದೀತು ಚಂಬೋಹೋ ಗುಣಾನು ಆದಾತ್ ಕಹ ವಿರಜ್ಯೇತ ಯಾರಿಗೆ ಬಗ್ಗೆ ಅಂದರೆ ಆಸಕ್ತಿ ಇಲ್ಲದೆ ಹೋದೀತು ಎಲ್ರಿಗೂ ಆಸಕ್ತಿ ಬರ್ತದೆ ಅಂತೇಳಿ ಅದನ್ನು ಕೇಳಲಿಕ್ಕೆ ಗೀಯಮಾನೋ ವಿತೃಷ್ಣ ಈಶ್ಚ ಭವರೋಗೌಷಧೋಪಿ ಹೀ ಭವರೋಗಕ್ಕೆ ಅದು ಸಂಸಾರವೆಂಬರೋಗಕ್ಕೆ ಔಷಧವಾಗಿರ್ತಕ್ಕಂಥ ಶಿವನ ಆ ಗುಣಗಳು ಮನಃಶ್ರೋತ್ರಾಭಿರಾಮಶ್ಚ ಮನಸ್ಸಿಗೂ ಆಹ್ಲಾದಕರವಾಗಿ ಕಿವಿಗೂ ಇಂಪಾಗಿರುವುದಲ್ಲದೆ ಯಥ ಸರ್ವಾರ್ಥದ ಸವೈ ಅಲ್ಲದೆ ಆಸಕ್ತಿ ಇಲ್ಲದೆ ಸಂಕೀರ್ತನೆ ಮಾಡತಕ್ಕಂಥವರಿಗೂ ಕೂಡ ಸಕಲ ಇಷ್ಟಾರ್ಥಗಳನ್ನು ಕೂಡ ಅದು ಕೊಡ್ತದೆ ಅದರ ಬಗ್ಗೆ ತೃಷ್ಣೆ ಆಸಕ್ತಿ ಆಸೆಯೇ ಇಲ್ಲದೆ ಅದನ್ನು ಹಾಡಿದರೂ ಕೂಡ ಅದನ್ನು ಪಠಿಸಿದರೂ ಕೂಡ ಅಂಥವ್ರಿಗೂ ಎಲ್ಲ ಅವರು ಇಷ್ಟಾರ್ಥಗಳನ್ನು ಈಡೇರಿಸುವಂಥದ್ದು ಆಗಿರುವಾಗ ಭಕ್ತಿ ಶ್ರದ್ಧೆಗಳಿಂದ ಹೇಳಿದರೆ ಇನ್ನು ಎಷ್ಟು ಎಷ್ಟು ಇನ್ನೂ ಹೆಚ್ಚಿನ ಫಲವನ್ನು ಉಂಟಾದೀತು ಫಲ ಉಂಟಾದಿತ್ತು ಭಕ್ತಿ ಶ್ರದ್ಧೆಗಳು ಇಲ್ಲದೆ ಸುಮ್ಮನೆ ಹಾಗೆ ಹೇಳಿದರೂ ಕೂಡ ಎಷ್ಟೋ ಫಲವನ್ನು ಕೊಡುವಂಥದ್ದು ಅಂಥೇಳಿ ಕಥೆಯಾಮಿ ಯಥಾ ಬುದ್ಧಿಭವತ್ ಪ್ರಶ್ನಾನುಸಾರತಃ ಶಿವಲೀಲಾಂ ಪ್ರಯತ್ನೇನ ದ್ವಿಜಾಸ್ತಾಂ ಶೃಣುದಾ ದರ ತಲೆ ದ್ವಿಜಶ್ರೇಷ್ಠರೇ ನಿಮ್ಮ ಕೋರಿಕೆಯಂತೆ ನನಗೆ ತಿಳಿದ ಮಟ್ಟಿಗೆ ಪ್ರಯತ್ನಪೂರ್ವಕವಾಗಿ ಶಿವನ ಲಿಲಿಗಳನ್ನು ನಾನು ವರ್ಣಿಸ್ತೇನೆ ಆ ಕೇಳಿ ಭಗವದ್ಭಿ ಪೃಚ್ಛತೆ ಯ ತಥಾ ನಾರದೇ ನವಯಿ ಪೃಷ್ಟಂಪಿತ್ರೇ ಪ್ರೇರಿತೇನ ಹರಿಣಾ ಶಿವರೂಪಿಣ ನೀವೀಗ ನನ್ನನ್ನು ಕೇಳಿದ ಹಾಗೆ ಹಿಂದೆ ವಿಶ್ವ ಸ್ವರೂಪನಾಗಿರ್ತಕ್ಕಂತಹ ವಿಷ್ಣುವಿನಿಂದ ಪ್ರೇರಿಸಲ್ಪಟ್ಟಂತಹ ನಾರದನು ತನ್ನ ತಂದೆಯಾದ ಬ್ರಹ್ಮನನ್ನು ಕುರಿತು ಕೇಳ್ತಾನೆ ಇದೇ ರೀತಿಯಲ್ಲಿ ಹಿಂದೆ ಬ್ರಹ್ಮ ಶುತ್ವ ಶಿವಭಕ್ತ ಪ್ರಸನ್ನಧೀಹಿ ಜಗವು ಶಿವಯಶಃ ಪ್ರೀತಿಯ ಹರ್ಷದ ಮುನಿಸ್ತಮಂ ಹೇಗೆ ಹಿಂದೆ ವಿಷ್ಣುವಿನ ಪ್ರೇರಣೆಯಿಂದ ನಾರದನು ತನ್ನ ತಂದೆಯಾದ ಬ್ರಹ್ಮನಲ್ಲಿ ಇದೇ ರೀತಿ ಪ್ರಶ್ನೆ ಮಾಡಿದನು ನಿರ್ಗುಣ ಸ್ವರೂಪನಾದ ಪರಮೇಶ್ವರನು ಹೇಗೆ ಸಗುಣ ರೂಪವನ್ನು ಹೇಗೆ ಸೃಷ್ಟಿ ಹೇಗೆ ಪರಶಿವನ ಆವಿರ್ಭಾವ ಶಿವನ ಆವಿರ್ಭಾವ ಹೇಗಾಯಿತು ಉಮಾದೇವಿ ಪಾರ್ವತಿಯ ಆವಿರ್ಭಾವ ಹೇಗಾಯಿತು ಅವರ ವಿವಾಹ ಅವರ ಕುಟುಂಬದ ಬಗ್ಗೆ ಅವರ ಲೀಲೆಯ ಚರಿತ್ರೆಗಳ ಬಗ್ಗೆ ಹೇಗೆ ಕೇಳಿದರು ನೀವು ಅದೇ ರೀತಿಯಲ್ಲಿ ಹಿಂದೆ ವಿಷ್ಣುವಿನಿಂದ ಪ್ರೇರಿತನಂತಹ ನಾರದ ಮುನಿಯು ಕೂಡ ತನ್ನ ತಂದೆಯಾದ ಚತುರ್ಮುಖ ಬ್ರಹ್ಮನಲ್ಲಿ ಇದೇ ಪ್ರಶ್ನೆಯನ್ನು ಮಾಡಿದ ಆವಾಗ ಶಿವನಲ್ಲಿ ಭಕ್ತಿಯುಳ್ಳಂತಹ ಇದ್ದಂತಹ ಬ್ರಹ್ಮ ಉಳ್ಳ ಬ್ರಹ್ಮನು ಮಗನ ಮಾತನ್ನು ಕೇಳಿ ಪ್ರಸನ್ನ ಆ ನಾರದನ ಮನಸ್ಸನ್ನು ಸಂತೋಷಗೊಳಿಸುತ್ತಾ ಪ್ರೀತಿಯಿಂದ ಶಿವನ ಗುಣಗಳನ್ನು ವರ್ಣಿಸತೊಡಗಿದ ಬ್ರಹ್ಮ ಶುತ್ವಾ ಸುತವಚ ಶಿವಭಕ್ತಃ ಜಗೌ ಶಿವೇಶ ಪ್ರೀತಿಯ ಹರ್ಷಯನ್ ಮುನಿಸತ್ತಮಂ ಮನುಶ್ರೇಷ್ ಆದ ನಾರದರಿಗೆ ಹೇಳ್ತಾರೆ ಶು ಅವರನ್ನು ಖುಷಿಪಡಿಸ್ತಾ ಈ ಕಥೆಯನ್ನು ವ್ಯಾಸವು ಸೂತೋಕ್ತಮಿತಿ ಪದ ತದ್ವಾಕ್ಯಮ ಅಕರ್ಣ್ಯ ದ್ವಿಜಸ ಪಪಚುಸ್ತು ಸಂವಾದಂ ಕುತೂಹಲ ಸಮನ್ವಿತಾ ಹೀಗೆ ನೋಡಿದಂತಹ ಸೂತು ಪುರಾಣಿಗಳ ಮಾತನ್ನು ಕೇಳಿ ಆ ಬ್ರಾಹ್ಮಣೋತ್ತವರು ಕುತೂಹಲದಿಂದ ಕೂಡಿದವರಾಗಿ ಬ್ರಹ್ಮನಿಗೂ ಆತನ ಮಗನಾದಂತಹ ನಾರದನಿಗೂ ಮಾತು ಆದಂತಹ ಮಾತುಕತೆ ಕುರಿತು ಪ್ರಶ್ನಿಸ್ತಾರೆ ಕುತೂಹಲದಿಂದ ಋಷಿಯ ಊಚು ಸೂತ ಸೂತ ಮಹಾಭಾಗ ಶೋತ್ತಮ ಮಹಾವತಿ ಶ್ರುವಾ ತವ ವಚೋ ರಮ್ಯ ಚೇತೋನ ಸುಕುತೂ ಸಕುತೂಹಲಂ ಸೂತ ಮುನಿಯೇ ಋಷಿಗು ಕೇಳ್ತಾರೆ ನೀನು ಮಹಾನುಭಾವ ಶೈವೋತ್ತಮನಿಯ ಶಿವಭಕ್ತ ಅಗ್ರೇಸರ ಮತ್ತು ಮಹಾಮತಿ ಮಹಾಜ್ಞಾನಿ ನಿನ್ನ ರಮ್ಯವಾದ ಮಾತನ್ನ ಕೇಳಿ ಚೇತೋ ನ ಕುತೂಹಲಂ ನಿನ್ನ ಮಾತುಗಳನ್ನು ಕೇಳಿ ಮನೋಹರವಾದಂಥ ಮಾತನ್ನ ಕೇಳಿ ನಮ್ಮ ಮನಸ್ಸು ಅತ್ಯಂತ ಕುತೂಹಲ ಭರಿತವಾಗಿದೆ ಕುತೂಹಲ ಸಹಿತವಾಗಿದೆ ಸ ಕುತೂಹಲಂ ಕುತೂಹಲ ಸಹಿತ ಕದಾ ಬ ಸುಖಕೃದ್ವಿಧಿ ನಾರದಯೋರ್ ಮಹಾನ್ ಸಂವಾದ ಯತ್ ಗಿರೀಶ ಸುಲೀಲಾ ಭವಮೋಚಿನಿ ಸಂಸಾರ ಬಂಧನವನ್ನು ತೊಡೆದು ಹಾಕುವಂತಹ ಶಿವನ ಲೀಲೆಗಳು ವರ್ಣಿತವಾಗಿರುವ ವಿಸ್ತಾರವಾದ ಬ್ರಹ್ಮನಾರದ ಸಂವಾದವು ಯಾವಾಗ ನಡೆಯಿತು ಕದಾ ಬೂವ ಸುಖೃತ್ ವಿಧಿ ನಾರದೋ ಮಹಾನ್ ಸಂವಾದ ಯತ್ ಗಿರಿಶಸುಲೀಲಾ ಭವಮೋಚಿ ಗಿರಿಶನ ಗಿರಿ ಕ್ಷೇತೇತಿ ಗಿರಿಶ ಗಿರಿಯ ಒಡೆ ಅಂದರೆ ಗಿರೀಶ ಆಗ್ತದೆ ಗಿರಿಯಲ್ಲಿ ಶಯನಿಸಿದವನು ಅಥವಾ ವಾಸವಾಗಿರುವವನು ಗಿರೀಶ ಅಂತೇಳಿ ಆಗ್ತದೆ ಎರಡು ಗಿರೀಶ ಗಿರೀಶ ಎರಡು ಶಿವನಿಗೆ ಹೇಳ್ತಕ್ಕಂಥದ್ದು ಅಂಥವನ್ನ ಲೀಲೆ ಸಂಸಾರ ಸಾಗರವನ್ನು ದಾಟಿಸ್ತಕ್ಕಂಥದ್ದು ಯಾವ ಆ ಎಲ್ಲಿದೆಯೋ ಅಂತಹ ಆ ಕಥೆ ಉಳ್ಳಂತಹ ಆ ವಿಚಾರಗಳಿರ್ತಕ್ಕಂತಹ ಈ ವಿಧಿ ನಾರದರ ಯಾವ ಮಹಾನ್ ಸಂವಾದ ನಡೆಯಿತೋ ಸುಖಕೃತ್ ಸುಖವನ್ನುಂಟು ಮಾಡುವಂಥದ್ದು ಎಲ್ರಿಗೂ ಸುಖವನ್ನು ಕೊಡ್ತಕ್ಕಂತಹ ಸಂವಾದವು ಯಾವಾಗಾಯಿತು ಕದಾ ಬೂವ ವಿಧಿ ನಾರದ ಸಂವಾದಪೂರ್ವಕ ಶಾಂಕರಂ ಯಶ ಬ್ರೂಹಿ ನಷ್ಟಾತತ್ ಪ್ರೀತ್ಯ ತತ್ ಪ್ರಶ್ನಾನುಸಾರತ ಓ ಪೂಜ್ಯನೆ ಸಂವಾದೂಪವಾಗಿ ಈ ಬ್ರಹ್ಮನಾರದ ಸಂವಾದರೂಪವಾಗಿ ನಮ್ಮ ಪ್ರಶ್ನೆಗಳು ಬಗೆಹರಿಯುವಂತೆ ಶಿವನ ಯಶಸ್ಸನ್ನು ನಮಗೆ ವಿಶ್ವಾಸ ತಿಳಿಸು ವಿಧಿ ನಾರದ ಸಂವಾದಪೂರ್ವಕ ಶಾಂಕರಂ ಯಶ ಬ್ರೂಹಿ ನಮಗೆ ಅಸ್ಮಭ್ಯಂ ನಾತ ಪೂಜ್ಯನೆ ತತ್ ಪ್ರೀತ್ಯ ತತ್ ತತ್ ಪ್ರಶ್ನಾನುಸಾರತಃ ಯಾ ಪ್ರಶ್ನೆಗಳಿಗೆ ಉತ್ತರದಲ್ಲಿ ನಮಗೆ ಸಿಗುವಂತೆ ಆಗಲಿ ನಮ್ಮ ಪ್ರಶ್ನೆಗಳಿಗೆ ಅಂತೇಳಿ ಇತ್ಯಾಕರ್ಣ್ಯವಚಸ್ತೇಷಾಂ ಮುನೀನಾಂ ಭಾವಿತ ಆತ್ಮನಾಂ ಸೂತಃ ಪ್ರೋವಾಚ ಸು ಪ್ರೀತಂವಾದನುಸಾರತಃ ಈ ರೀತಿಯಾಗಿ ಆತ್ಮನಿಷ್ಠಾದ ಶೌನಕಾದಿಮಶುಗಳ ಮಾತನ್ನು ಕೇಳಿ ಸೂತಪುರಾಣ ಸಂತೋಷಗೊಂಡು ಬ್ರಹ್ಮನಾರದ ಸಂವಾದವನ್ನು ಅನುಸರಿಸಿ ಹೇಳದರೂ ತೊಡಗುತ್ತಾನೆ ಅಂತೇಳಿ ಇಲ್ಲಿ ಒಂದನೇ ಅಧ್ಯಾಯ ಯಾವುದು ಸೃಷ್ಟಿಕಂಡದಲ್ಲಿ ರುದ್ರ ಸಂಹಿತೆಯಲ್ಲಿ ಸೃಷ್ಟಿಖಂಡ ಅಲ್ಲಿ ಸಾಧ್ಯ ಸಾಧನ ಖಂಡ ವಿದ್ಯೇಶ್ವರ ಸಂಹಿತೆ ಇದು ಸೃಷ್ಟಿಖಂಡ ಇಲ್ಲಿ ರುದ್ರ ಸಂಹಿತೆ ಇಲ್ಲಿಗೆ ಇತಿ ಶ್ರೀ ಶಿವಮಹಾಪುರಾಣೇ ದ್ವಿತೀಯಾಯಾಮ ರುದ್ರ ಸಂಹಿತಾಂ ಪ್ರಥಮಖಂಡೇ ಸೃಷ್ಟಿ ಉಪಾಖ್ಯಾನಿ ಮುನಿ ಪ್ರಶ್ನವರ್ಣನೋ ನಾಮ ಪ್ರಥಮೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದಾದ ರುದ್ರ ಸಂಹಿತೆಯಲ್ಲಿ ಮೊದಲನೆಯ ಖಂಡವಾದ ಸೃಷ್ಟಿ ಉಪಾಖ್ಯಾನದಲ್ಲಿ ಮುನಿ ಪ್ರಶ್ನವರ್ಣನ ಮುನಿಗಳು ಪ್ರಶ್ನಿಸಿದ ಬಗ್ಗೆ ಹ್ಞೂ ಅದರ ವರ್ಣನೆ ಎನ್ನತಕ್ಕಂಥ ಮೊದಲನೇ ಅಧ್ಯಾಯವು ಮುಗಿಯಿತು ಇನ್ನು ಮುಂದೆ ನಾವು ಎರಡನೇ ಅಧ್ಯಾಯವನ್ನು ನಾಳೆ ನೋಡೋಣ ಹರೇರಾಮ ಶಿವಾರ್ಪಣ ಓಂ ತತ್